ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಜ ಶಂಕರಾಚಾರ್ಯರ ಪ್ರಾತಸ್ಮರಣ ಸ್ತೋತ್ರ ಇದನ್ನು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ವೇದಾಂತ ಬಾಲಬೌಧೆ ಎನ್ನತಕ್ಕಂತಹ ಕೃತಿ ವಿವರಣೆ ಮೊದಲಿಗೆ ಈ ಪ್ರಾತಸ್ಮರಣ ಸ್ತೋತ್ರದ ಮೂರು ಶ್ಲೋಕಗಳು ಅದರಲ್ಲಿ ಮೂರು ಶ್ಲೋಕಗಳಿರ್ತಕ್ಕಂಥದ್ದು ಅದನ್ನೊಮ್ಮೆ ನೋಡೋಣ ಈಗಾಗಲೇ ನಾವು ಮೂರು ಕಂತುಗಳಲ್ಲಿ ಅದರ ವಿವರಣೆಯನ್ನು ನೋಡಿದ್ದೇವೆ ಇನ್ನು ಉಳಿದ ಭಾಗವನ್ನು ಇವತ್ತು ನೋಡೋಣ ಮೊದಲಿಗೆ ಶಂಕರಾಚಾರ್ಯ ಬರೆದಿರುವಂತಹ ಸ್ತೋತ್ರ ಓಂ ಪ್ರತಸ್ಮಾ ಹೃದಯ ಸಂಸ್ಫುರದಾತ್ಮತತ್ವ ಸಚಿತ್ಸುಕರಹಂ ಸಗತಿರೀಯರ ಸುಷುಪ್ತಮವೈತಿ ತತ್ ಬ್ರಹ್ಮ ನಿಷ್ಕಮ್ ನ ಭೂತಸಂಘ ಪ್ರಾತರ್ಭಜಾ ಮನಸ ವಚಸಗ್ಯ ಿಂತ ನಿಖಿಲಾದನುಗ್ರಹೇ ಯೇತಿ ನೇತಿ ವಚನೈರ್ ನಿಗಮ ಅವೋಚುಸ್ತಮಚ್ಯುತಮಾಹುರಗ್ರ್ಯ ತಂದೇದೇವಚ್ಯುತಮಾಹುರಗ್ರ್ಯತರ್ನಮಿ ತಮಸ ಪರಮರ್ಕವರ್ಣ ಪೂರ್ಣ ಸನಾತನಪದ್ಯ ಯನ್ ಇದಂ ಜಗದ ಶೇಷಮಶೇಷಮೂರ್ತ ರಜ್ವಾಂಭುಜಂಗಮ ಪ್ರತಿಭಾಿಸಿತೀ ಇದು ಈ ಪ್ರಾತಸ್ಮರಣ ಸ್ತೋತ್ರ ಈಗ ನಾವದರ ವಿವರಣೆಯ ವಿವರಣೆಯಾಗಿರ್ತಕ್ಕಂಥ ವೇದಾಂತಪಾಲಬೋಧೆ ಇದನ್ನು ಮುಂದುವರಿಸ್ತಾ ಇದ್ದೇವೆ ಅಂದರೆ ಈಗಾಗಲೇ ಇಲ್ಲಿಯವರೆಗಿನ ವಿಚಾರದಿಂದ ಏನು ನಿರ್ಣಯವಾದಂಥ ಆಯಿತು ಅಂತ ಹೇಳಿ ಪ್ರಶ್ನೆಗೆ ಉತ್ತರವಾಗಿ ಸಚ್ಚಿದಾನಂದಿನ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಉತ್ತರ ಆತ್ಮನು ಎಚ್ಚರದಲ್ಲಿ ತನ್ನ ಮನಸ್ಸಿಗೆ ಯಾವ್ಯಾವ ವಿಕಾರಗಳು ಉಂಟಾಗುತ್ತಿದ್ದರೂ ಜ್ಞಾನ ಎಂಬ ತನ್ನ ಸ್ವರೂಪದಿಂದಲೇ ಯಾವಾಗಲೂ ಇರುತ್ತಿರುವನೆಂದು ಸಿದ್ಧವಾಯಿತು ಆತ್ಮನು ಸತ್ಯನು ಜ್ಞಾನ ಸ್ವರೂಪನು ಅಂತೇಳಿ ಹೇಳಿದ್ದು ಯುಕ್ತವೆಂದಾಯಿತು ಸಚ್ಚಿತ್ ಸುಖಂ ಎನ್ನತಕ್ಕಂಥದ್ದು ಸತ್ಚಿತ್ ಅಂದರೆ ಸತ್ಯ ಮತ್ತು ಜ್ಞಾನ ಸ್ವರೂಪ ಅಂತೇಳಿ ಆಯಿತು ಇನ್ನು ಸುಖ ಎನ್ನತಕ್ಕಂಥದ್ರಿಗೆ ಈ ವಿವರಣೆಯನ್ನು ಕೇಳ್ತಾ ಇದ್ದಾರೆ ಆಗಲಿ ಆತ್ಮನು ಆನಂದ ಸ್ವರೂಪನೆಂಬುದು ಆನಂದರೂಪನೆಂಬುದು ಹೇಗೆ ಸಚ್ಚಿತ್ ಸುಖಂ ಸಚ್ಚಿತ್ ಆನಂದಂ ಆನಂದ ಹೇಗೆ ಉತ್ತರ ಹೇಳ್ತಾರೆ ಲೋಕದಲ್ಲಿ ಎಲ್ಲರ ವ್ಯವಹಾರವೂ ಇದಕ್ಕೆ ಸಾಧಕವಾಗಿದೆ ನೋಡಿ ಹೇಗೆ ಅಂದರೆ ಹೆಂಡಿರು ಮಕ್ಕಳು ಹಣಕಾಸು ಹೊಲಮನೆ ಮುಂತಾದ ಹೊರಗಿನ ಯಾವ ಪದಾರ್ಥಗಳನ್ನು ಜನರು ಬಯಸಿದ್ರು ಅದೆಲ್ಲವನ್ನು ಕೂಡ ಯಾರಿಗೋಸ್ಕರ ಬಯಸ್ತಾರೆ ತಮಗೋಸ್ಕರವೇ ಬ ತಮ್ಮ ಆನಂದಕ್ಕೋಸ್ಕರವೇ ಬಯಸ್ತಾರೆ ಎಲ್ಲವನ್ನು ಹೀಗೆಯೇ ದೇಹ ಇಂದ್ರಿಯ ಮನಸ್ಸು ಇವುಗಳಿಂದ ಆಗುವಂಥ ಪ್ರಯೋಜನವೆಲ್ಲ ತಮಗೇ ಆಗಿರ್ತದೆ ತಮಗೋಸ್ಕರವೇ ಜನರು ಯಾವುದು ತಮಗೆ ಪ್ರತಿಕೂಲವಾಗಿದ್ದರೂ ಅದನ್ನು ಬಿಟ್ಟು ಬಿಡೋದಕ್ಕೆ ತಮಗೆ ವಿರುದ್ಧವಾಗಿದ್ದರೆ ತಮಗೆ ಇಷ್ಟ ಆಗದಿದ್ದರೆ ತಮಗೆ ಅನಿಷ್ಟ ಆಗ್ತದೆ ಅಂತ ಅನ್ನಿಸಿದರೆ ಅದನ್ನು ಬಿಟ್ಟು ಅದರಿಂದ ದೂರ ಹೋಗ್ಲಿಕ್ಕೆ ಪ್ರಯತ್ನಿಸ್ತಾರೆ ಅಥವಾ ಅದನ್ನು ಇಲ್ಲವಾಗಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ ಯಾವುದು ತಮಗೆ ಅನುಕೂಲವಾಗಿದ್ದರೂ ಅದನ್ನು ಸಂಪಾದಿಸೋಕೆ ಪ್ರಯತ್ನಿಸ್ತಾರೆ ತಮಗೆ ಯಾವುದೇ ಒಂದು ವಸ್ತುವಾಗಲಿ ವಿಚಾರವಾಗಲಿ ಅನುಕೂಲವಾಗಿದ್ದರೆ ಅದನ್ನು ಹೆಚ್ಚಿಚ್ಚು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ ಎಲ್ಲ ವಸ್ತುಗಳಿಗಿಂತಲೂ ತಮ್ಮ ಆತ್ಮನಲ್ಲಿಯೇ ಪ್ರೇಮವು ಹೆಚ್ಚು ಎಂಬುದು ಇದರಿಂದ ಯಾಕೆ ತಮಗೆ ಬೇಕಾಗಿ ಅಂತೇಳಿ ತಮಗೆ ಇಷ್ಟ ಆದರೆ ತಗೊಳ್ಳೋದು ಇಷ್ಟ ಇಲ್ಲದ್ರೆ ಬಿಟ್ಟುಬಿಡೋದು ಅಥವಾ ಅದರಿಂದ ದೂರ ಹೋಗೋದು ಅಂದರೆ ತನಗೆ ತಾನು ಅನ್ನೋದಕ್ಕಂಥ ಆತ್ಮ ಹಾಗಾಗಿ ಆತ್ಮನ ಕುರಿತಾದ ಪ್ರೇಮವೇ ಹೆಚ್ಚು ಅಂತೇಳಿ ಇದರಿಂದ ಗೊತ್ತಾಗ್ತದೆ ಯಾಕಂದರೆ ಎಲ್ಲೋ ಅದಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದು ಅಂಥೇಳಿ ದುಃಖರೂಪವಾದ ವಸ್ತುವಿನಲ್ಲಿ ಯಾರಿಗೂ ಪ್ರೇಮ ಇರೋದಿಲ್ಲ ಇರ್ತದ ಯಾರಿಗಾದ್ರೂ ಇಷ್ಟ ಇರ್ತದೆ ದುಃಖ ಬೇಕು ನನಗೆ ಅಂಥೇಳಿ ತಣ್ಣಗೆ ಕಷ್ಟದ್ದು ಬೇಕು ಏನಾದರೂ ಸುಲಭವಾಗಿರೋ ಆನಂದವನ್ನು ಕೊಡುವಂಥದ್ದು ನೆಮ್ಮದಿಯನ್ನು ಕೊಡುವಂಥದ್ದು ಬೇಕು ಅಂತೇಳಿ ಎಲ್ಲರೂ ಕೂಡ ಪ್ರಯತ್ನ ಪ್ರಯತ್ನಿಸ್ತಾರೆ ಅದನ್ನೇ ಚರಣಾಚಾರ್ಯರು ತಮ್ಮ ವೇದ ಭಾಷ್ಯದ ಪೀಠಿಕೆಯಲ್ಲಿ ತೈತ್ರಿಯ ಕೃಷ್ಣ ಯಜುರ್ವೇದ ವೇದ ಭಾಷ್ಯ ಸಾಯಣ ಭಾಷ್ಯ ಅದರ ಪೀಠಿಕೆಯಲ್ಲಿ ಹೇಳ್ತಾರೆ ಇಷ್ಟಪ್ರಾಪ್ತಿ ಇಷ್ಟಪ್ರಾಪ್ತೆ ಅನಿಷ್ಟ ನಿವೃತ್ತಿಯ ಅಲೌಕಿಕ ಉಪಾಯೋ ವೇದಯತಿ ಸ ವೇದ ಅಂತೇಳಿ ವೇದ ಅಂದರೆ ಏನು ಅಂತೇಳಿ ಹೇಳ್ತಾರೆ ವೇದ ಭಾಷ್ಯದಲ್ಲಿ ಇಷ್ಟಪ್ರಾಪ್ತಿಗೆ ಹಾಗೂ ಅನಿಷ್ಟ ನಿವೃತ್ತಿಗೆ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಯಶ್ಚ ಅಲೌಕಿಕಂ ಉಪಾಯ ಯೋ ವೇದಯತಿ ಸಹ ವೇದ ತಮಗ ಬೇಕಾದ್ದನ್ನು ಪ್ರಾಪ್ತಿ ಇಷ್ಟಪ್ರಾಪ್ತಿ ಆಮೇಲೆ ತಮಗೆ ಬೇಡದನ್ನು ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಅಂದರೆ ಇಲ್ಲವಾಗಿಸ್ಲಿಕ್ಕೆ ದೂರ ಮಾಡಲಿಕ್ಕೆ ಅನಿಷ್ಟಗಳನ್ನು ಅನಿಷ್ಟ ನಿವೃತ್ತಿಯಶ್ಚ ಅಲೌಕಿಕಂ ಉಪಾಯ ಅಲೌಕಿಕವಾದ ಇವೆರಡನ್ನು ಮಾಡಲಿಕ್ಕೆ ಇಷ್ಟ ಪ್ರಾಪ್ತಿಗೆ ಮತ್ತು ಇಷ್ಟ ನಿವೃತ್ತಿಗೆ ಅಲೌಕಿಕವಾದ ಯಾವ ಉಪಾಯಿತು ಲೌಕಿಕವಾದ ಉಪಾಯಗಳು ನಮ್ಗೆ ಗೊತ್ತು ನಾವು ಲೌಕಿಕವಾಗಿ ಏನೇನು ಮಾಡ್ಬೋದು ಅಂತೇಳಿ ಹ್ಞೂ ಏನನ್ನು ಸಂಪಾದಿಸಬೇಕಾದರೆ ಏನು ದುಡಿಬೇಕು ಕೆಲಸ ಮಾಡಬೇಕು ಏನೊಂದು ನಮಗೆ ಅದು ಬೇಡ ಅಂತ ಇದ್ದರೆ ಅದನ್ನು ನಾಶ ಮಾಡುವಂಥದ್ದು ಅಥವಾ ಅದರಿಂದ ನಾವು ದೂರ ಆಗುವಂಥದ್ದು ಇದು ಇದು ಲೌಕಿಕವಾದ ಉಪಾಯ ಅಲೌಕಿಕವಾದ ಉಪಾಯ ಯಾವುದೋ ಅದನ್ನು ಹೇಳ್ತಕ್ಕಂಥದ್ದೇ ವೇದ ಅಂತೇಳಿ ಹೇಳಿದ್ದಾರೆ ಅಂದರೆ ಭಗವಂತನ ಆರಾಧನೆಯ ಉಪಾಸನೆಯ ಮುಖಾಂತರವಾಗಿ ವೇದ ಮಂತ್ರಗಳ ಅನುಷ್ಠಾನಗಳ ಪೂರಕವಾಗಿ ದೇವತೆಗಳ ಒಂದು ಅನುಗ್ರಹದಿಂದ ಪಡೆಯತಕ್ಕಂತಹ ಇಷ್ಟಪ್ರಾಪ್ತಿ ಮತ್ತು ಅನಿಷ್ಟನೇ ವೃತ್ತಿ ಇದು ಅಲೌಕಿಕವಾದ ಉಪಾಯ ಲೌಕಿಕವಾಗಿ ನಮ್ಮ ಕಣ್ಣಿಗೆ ತೋರತಕ್ಕಂತಹದ್ದಲ್ಲ ಅಲೌಕಿಕವಾಗಿ ಅಥವಾ ಅವ್ಯಕ್ತವಾಗಿ ನಮಗೆ ಭಗವಂತನ ಅನುಗ್ರಹ ಆಗತಕ್ಕಂಥ ವಿಚಾರಗಳು ಅದನ್ನು ಯಾವುದು ಹೇಳಿದ್ರೂ ಅದು ವೇದ ಅಂತೇಳಿ ಅವ್ರು ಹೇಳ್ತಾರೆ ಸಾಯಣಾಚಾರ್ಯರು ಹಾಗೆಯೇ ಇಲ್ಲಿ ಅಂದರೆ ದುಃಖರೂಪವಾದ ವಸ್ತುವಿನಲ್ಲಿ ಯಾರಿಗೂ ಪ್ರೇಮ ಇರುವುದಿಲ್ಲ ಎಲ್ಲರಿಗೂ ಸುಖವೇ ಬೇಕು ಆದ್ದರಿಂದ ಆತ್ಮನಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿನ ಪ್ರೇಮವು ಎಲ್ಲರಿಗೂ ಯಾವಾಗಲೂ ಇರುವುದರಿಂದ ಆತ್ಮನು ಆನಂದರೂಪನು ಅಂತೇಳಿ ಆಯಿತು ಯಾಕೆ ಆತ್ಮನೇ ಹೆಚ್ಚು ಎಲ್ಲರಿಗೂ ಪ್ರೀತಿ ಅದನ್ನು ಆತ್ಮ ಅಂದರೆ ತಾನು ಸ್ವಾರ್ಥ ಅದರಲ್ಲೇ ಆನಂದ ಎಲ್ರಿಗೂ ಯಾಕೆ ಯಾಕಂದರೆ ಅದು ಆನಂದ ಸ್ವರೂಪ ಈಗ ಈಗ ಒಬ್ರಿಗೆ ಬೆಲ್ಲ ಇಷ್ಟ ಯಾಕೆ ಯಾಕಂದರೆ ಅದು ಸಿಹಿ ಇದೆ ಅದರಿಂದ ಖುಷಿ ಆಗ್ತದೆ ತಿಂದರೆ ಹಾಗಾಗಿ ಅದನ್ನು ಇಷ್ಟಪಡ್ತಾರೆ ಹ್ಞೂ ಒಬ್ಬರಿಗೆ ಖಾರ ಇಷ್ಟ ಇದೆ ಯಾಕೆ ಅಂದರೆ ಅದರಿಂದ ಅವರಿಗೆ ಖುಷಿ ಆಗ್ತದೆ ನೆಮ್ಮದಿ ಸಿಗ್ತದೆ ಖುಷಿ ಆಗ್ತದೆ ಮನಸ್ಸಿಗೆ ಆನಂದ ಉಂಟಾಗ್ತದೆ ಹಾಗಾಗಿ ಅವರು ಅದನ್ನು ಬಯಸ್ತಾರೆ ಹಾಗೆಯೇ ಎಲ್ಲರೂ ಅದನ್ನು ಯಾರಿಗೆ ಖುಷಿಯಾಗುವುದು ತನಗೆ ತಾನು ಅಂದರೆ ಆತ್ಮ ಆತ್ಮನಿಗೆ ಆನಂದ ಆತ್ಮನಿಗೆ ಆನಂದ ಎನ್ನುವಂಥದ್ದಕ್ಕಿಂತಲೂ ಆತ್ಮಾನಂದ ಉಂಟಾಗುವಂಥದ್ದು ಅಂತೇಳಿದೆ ಅದು ಆನಂದ ಸ್ವರೂಪವೇ ಅದಕ್ಕೆ ಇದನ್ನು ಹೋಲಿಕೆ ಮಾಡ್ತಕ್ಕಂಥದ್ದು ನಾವು ಹೊರಗಿನ ವಸ್ತುಗಳಲ್ಲಿ ಯಾವ ಒಂದು ಖುಷಿ ಆನಂದ ಸುಖವನ್ನು ಕಾಣುತ್ತೇವೋ ಯಾಕೆ ಅದನ್ನು ಬಯಸ್ತೇವೆ ಅಂತ ಹೇಳಿದರೆ ನಮ್ಮ ಸ್ವರೂಪವೇ ಆನಂದ ಸ್ವರೂಪ ಆತ್ಮನ ಸ್ವರೂಪವೂ ಆನಂದ ಸ್ವರೂಪ ಅದಕ್ಕೆ ಸರಿಯಾದ ಸಂವಾದಿಯಾದ ಯಾವುದು ಹೊರಗಡೆ ಇದೆ ನಾವು ಹುಡುಕ್ತಾ ಇರ್ತೇವೆ ಉದಾಹರಣೆಗೆ ನಮಗೆ ಗೊತ್ತಿರತಕ್ಕಂಥ ಯಾವುದೋ ಒಂದು ಅತ್ಯಂತ ಸುಮಧುರವಾದ ಸಂಗೀತ ಹಾಡು ಇದೆ ಅದನ್ನು ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ ಹೊರತು ಯಾವುದೋ ಒಂದು ಗೊತ್ತಿಲ್ಲದಿರುವುದನ್ನು ಅಷ್ಟಾಗಿ ಇಷ್ಟಪಡೋದಿಲ್ಲ ಗೊತ್ತಿರುವ ಸುಮಧುರವಾದ ಗಾಯನ ಹಿಂದೆ ನಮ್ಮ ಮೆದುಳಿನಲ್ಲಿ ಅಥವಾ ನಮ್ಮ ಸ್ಮರಣೆಯಲ್ಲಿ ಇರ್ತದೆ ಅದು ಅದಕ್ಕೆ ನಾವು ಇದನ್ನ ಹೋಲಿಕೆ ಮಾಡಿಕೊಳ್ತೇವೆ ತುಲನೆ ಮಾಡಿಕೊಡ್ತೇವೆ ಆಗ ಮನಸ್ಸು ಚೆನ್ನಾಗಿ ಇನ್ನಷ್ಟು ಅನುಭವಿಸ್ತದೆ ಆನಂದವನ್ನು ಹಾಗೆಯೇ ನಾವು ಆನಂದ ಸ್ವರೂಪರಾಗಿರುವ ಕಾರಣವೇ ನಾವು ಹೊರಗಡೆ ಕೂಡ ಆನಂದವನ್ನು ಹುಡುಕ್ತಾ ಇರ್ತೇವೆ ಎಲ್ಲದರಲ್ಲಿಯೂ ಕೂಡ ಅಂಥೇಳಿ ಹಾಗಾಗಿ ಆತ್ಮನು ಆನಂದ ಸ್ವರೂಪ ಅಂಥೇಳಿ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ ಆಗ ಪ್ರಶ್ನೆ ಕೇಳ್ತಾರೆ ಎಷ್ಟೋ ಜನರು ಈ ಜನ್ಮವನ್ನೇ ಕಳೆದುಕೊಳ್ಳೋದಕ್ಕೆ ಸಿದ್ಧರಾಗಿ ಆತ್ಮಹತ್ಯೆಯೇ ಮಾಡಿಕೊಳ್ತಾರಲ್ಲ ಆತ್ಮನ ಆನಂದರೂಪನಾಗಿದ್ದರೆ ಇದು ಹೇಗೆ ಆದೀತ ಅಂತೇಳಿ ಕೇಳ್ತಾ ಇದ್ದಾರೆ ಪ್ರಶ್ನೆ ಅದಕ್ಕೆ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ಯಾವ ಜನ್ಮವನ್ನು ಕಳ್ಕೊಳ್ಳೋದಕ್ಕೆ ಅವರು ಸಿದ್ಧರಾಗಿದ್ದಾರೋ ಯಾವ ದೇಹ ಪ್ರಾಣಗಳನ್ನು ಅವರು ನೀಗುವುದಕ್ಕೆ ಪ್ರಯತ್ನಿಸ್ತಾರೋ ಅಂತಹ ದೇಹ ಪ್ರಾಣ ಮುಂತಾದವುಗಳು ತಮಗೆ ದುಃಖಕರವೆಂದಲೂ ಎಂತಲೂ ಅವುಗಳನ್ನು ಕಳಚಿದರೆ ತಾವು ಹಾಯಾಗಿರುವವೆಂತಲೂ ಭಾವಿಸಿ ಅವರು ಹಾಗೆ ಮಾಡ್ತಾರೆ ಹೊರತು ದುಃಖ ಅಂತ ಮಾಡ್ತಾ ಇಲ್ಲ ಅವರು ಅವರು ಈ ದುಃಖ ಬೇಡ ಅಂತೇಳಿ ಮಾಡ್ ಬಿಡ್ತಾ ಇದ್ದಾರೆ ಈ ಶರೀರ ದೇಹ ಪ್ರಾಣ್ ಇವುಗಳನ್ನು ಯಾಕೆ ಇದರಲ್ಲಿದ್ದಾಗ ತನಗೆ ಬಹಳ ಕ್ಲೇಶವಾಗ್ತಾಯಿದೆ ಈ ಶರೀರದಲ್ಲಿ ಈ ಜನ್ಮದಲ್ಲಿ ಅಂಥೇಳಿ ಪ್ರಾಣ ಬಿಟ್ಟರೆ ಆದರೂ ತಾನು ಆನಂದವಾಗಿರ್ಬೋದಾ ಅಂತೇಳಿ ಆನಂದವನ್ನು ಹುಡುಕೋದಕ್ಕೋಸ್ಕರವೇ ಅವರು ಪ್ರಾಣ ಬಿಡ್ತಾ ಇದ್ದಾರೆ ದೇಹ ಶರೀರವನ್ನು ಬಿಡ್ತಾ ಇದ್ದಾರೆ ಹ್ಞೂ ಆತ್ಮಹತ್ಯೆ ಅಂತ ಹೇಳಿದರು ಆದ ಕಾರಣ ಆ ಜನ್ಮವು ಆ ದೇಹಾದಿಗಳು ದುಃಖರೂಪವೆಂದೇ ಆಗಲಿ ಆದರೆ ಆ ದೇಹಾದಿಗಳು ಆತ್ಮನಲ್ಲವೇ ಅಲ್ಲ ದೇಹಾದಿಗಳು ದುಃಖ ರೂಪವು ಅಂತಲೇ ಸರಿಯೇ ಆದರೆ ಅವುಗಳು ಆತ್ಮಸ್ವರೂಪ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರಿಂದ ಯಾವ ಆತ್ಮನಿಗಾಗಿ ತಮಗೆ ಪ್ರಿಯವಾಗಿರುವುದನ್ನು ಕೂಡ ಬಿಡುವೆ ಬಿಡುವೆವೆಂದು ಜನರು ಸಿದ್ಧರಾಗಿದ್ದಾರೋ ಯಾವ ಆತ್ಮಕ್ಕೋಸ್ಕರವಾಗಿ ಶರೀರವನ್ನೇ ಬಿಡಲಿಕ್ಕೆ ತಯಾರಿದ್ದಾರೋ ಹ್ಞೂ ಅತ್ಯಂತ ಪ್ರಿಯವಾದ ಶರೀರವನ್ನೇ ಹಾಗಾಗಿ ಅದಕ್ಕಿಂತ ಪ್ರಿಯವಾದ ಆತ್ಮ ಅಂತೇಳಿ ಆಯಿತು ಅಂತ ಜನರು ಸಿದ್ಧರಾಗಿದ್ದಾರೋ ಆ ಆತ್ಮನ ಮೇಲೆ ಅವರಿಗೆ ಎಲ್ಲಕ್ಕಿಂತಲೂ ಮಿಗಿಲಾದ ಪ್ರೇಮವಿರುವುದೆಂದಲೇ ಇದರಿಂದ ನಾವು ತಿಳಿಯಬಹುದು ಆತ್ಮಾನನ್ನು ಪಡೆಯೋಕ್ಕೋಸ್ಕರವಾಗಿಯೇ ಈ ಸಂಕಟದಿಂದ ಜನಮರಣದಿಂದ ಮುಕ್ತಿ ಹೊಂದಬೇಕು ಇದರಿಂದ ಈ ಶರೀರವನ್ನು ಬಿಟ್ಟರೆ ನಾನು ಆನಂದವಾಗಿರಬಲ್ಲೆ ಅಂಥೇಳಿ ಭಾವಿಸ್ತಾ ಅವ್ರು ಬಿಡ್ತಾರೆ ಹೊರತು ಆತ್ಮಹತ್ಯೆ ಅಂತೇಳಿದರೆ ಆತ್ಮವನ್ನೇ ಕೊಲ್ಲುವಂಥದ್ದಲ್ಲ ಶರೀರವನ್ನು ಬಿಡತಕ್ಕಂಥದ್ದು ಆತ್ಮವನ್ನು ಕೊಲ್ಲಕ್ಕಾಗೋದಿಲ್ಲ ಆತ ಅಜ ಜನ್ಮ ಅಮರ ಮರಣ ಅಜರ ವೃದ್ಧಾಪ್ಯ ಯಾವುದಿಲ್ಲ ಸತ್ ಚಿತ್ ಆನಂದ ಸ್ವರೂಪ ಸತ್ಯನು ನಿತ್ಯನೂ ಜ್ಞಾನಸ್ವರೂಪನು ಆನಂದ ಸ್ವರೂಪನು ಆಗಿದ್ದಾನೆ ಸಚ್ಚಿತ್ ಸುಖಂ ಅಂಥೇಳಿ ಆಗ ಇನ್ನೊಂದು ಪ್ರಶ್ನೆ ಬರ್ತದೆ ನಿಜವಾದ ವಿಷಯಗಳು ನಿಜವಾದ ದೇಹ ನಿಜವಾದ ಇಂದ್ರಿಯ ಮುಂತಾದವು ಇರುವ ಎಚ್ಚರದಲ್ಲಿ ನಿಜವಾದ ವಸ್ತುಗಳನ್ನು ನಿಜವಾದ ಮನಸ್ಸು ನಿಜವಾದ ಇಂದ್ರಿಯ ಸಹಾಯದಿಂದ ಅರಿಯುವಂತಹ ಆತ್ಮನು ಜ್ಞಾನಸ್ವರೂಪದಿಂದ ಒಂದೇ ರೀತಿಯಲ್ಲಿರುವುದರಿಂದಲೂ ಎಲ್ಲದರ ಪ್ರೇಮವು ತನಗೋಸ್ಕರವಾಗಿರುವುದರಿಂದಲೂ ಎಚ್ಚರದ ಆತ್ಮನು ಸತ್ಯಜ್ಞಾನಾನಂದ ಸ್ವರೂಪನೆಂದು ತಿಳಿಯಲು ಅವಕಾಶ ಉಂಟು ಆದರೆ ಎಲ್ಲವೂ ಸುಳ್ಳಾಗಿರುವ ಕನಸಿನಲ್ಲಿ ಹೇಗೆ ಸುಳ್ಳೇನು ನಿಜವೇನು ಅಂತೇಳಿ ಉತ್ತರ ಕೊಡ್ತಾರೆ ಎಲ್ಲ ವಸ್ತುಗಳ ಸ್ವಭಾವವೂ ಒಂದೇ ಅವುಗಳೆಲ್ಲ ಅರಿಯಲ್ಪಡತಕ್ಕವುಗಳೇ ಹೊರತು ಅರಿಯುವವಲ್ಲ ಎಲ್ಲ ವಸ್ತುಗಳು ಕೂಡ ಅರಿಯಲ್ಪಡತಕ್ಕವುಗಳೇ ಹೊರತು ಅಂದರೆ ಅದನ್ನು ನಾವು ಅರಿಬೇಕು ಹೊರತು ಅರಿಯುವಂಥದ್ದೇ ಅದಲ್ಲ ಅರಿಯುವಂಥದ್ದು ಆತ್ಮ ಎಲ್ಲ ವಸ್ತುಗಳನ್ನು ಆ ವಸ್ತುಗಳೆಲ್ಲ ಅರಿಯಲ್ಪಡತಕ್ಕವುಗಳು ಅಂದರೆ ಯಾವುದನ್ನು ತಿಳಿಯಬೇಕು ನಾವು ಅವುಗಳು ಬೇರೆ ಬೇರೆ ವಸ್ತುಗಳಿರ್ಬೋದು ಆದರೆ ತಿಳಿಯುವವ ವಸ್ತುವಲ್ಲ ತಿಳಿಯುವವ ಆತ್ಮವೇ ಪರಬ್ರಹ್ಮ ವಸ್ತು ಅಥವಾ ಆತ್ಮ ಬೇರೆಲ್ಲ ವಸ್ತು ವಿಚಾರಗಳೆಲ್ಲ ತಿಳಿಯಲ್ಪಡತಕ್ಕವುಗಳು ನಮ್ಮಿಂದ ಆದರೆ ತಿಳಿಯುವಂಥವನು ಆತ್ಮ ಆಯಾ ಅವಸ್ಥೆಗಳಲ್ಲಿ ಇರುವಂತೆ ತೋರತಕ್ಕವುಗಳೇ ಹೊರತು ಬೇರೊಂದು ಅವಸ್ಥೆಯಲ್ಲಿ ಇರುವವಲ್ಲ ಎಲ್ಲ ವಸ್ತುಗಳು ಆಯಾ ಯಾ ಇರುವ ಹಾಗೆ ಕಾಣುತ್ತವೆ ಎಚ್ಚರದ ಅವಸ್ಥೆಯಲ್ಲಿ ಕಾಣುವಂಥದ್ದು ಸಾಮಾನ್ಯವಾಗಿ ನಿದ್ರೆ ಅವಸ್ಥೆಯಲ್ಲಿ ಅಥವಾ ಕನಸಿನ ಅವಸ್ಥೆಯಲ್ಲಿ ಇರುವುದಿಲ್ಲ ಹಾಗೆ ಕನಸಿನ ಅವಸ್ಥೆಯಲ್ಲಿ ಈಗ ಎಷ್ಟೋ ಒಂದು ಕಂಡರೆ ಅದು ಲೌಕಿಕ ಎಚ್ಚರದ ಅವಸ್ಥೆಯಲ್ಲಿ ಸಾಮಾನ್ಯವಾಗಿ ಇರುವುದಿಲ್ಲ ಹಾಗಾಗಿ ಒಂದು ವೇಳೆ ಇದ್ದರೂ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಏನು ಕನೆಕ್ಷನ್ ಕನೆಕ್ಷನ್ ಆದರೆ ವಸ್ತು ನಮ್ಮ ವಸ್ತು ರೂಪದಲ್ಲಿ ಅದು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಇವಾಗ ಕನಸಿನಲ್ಲಿ ಏನೋ ಒಂದು ಲಾಟ್ರಿ ಬಿದ್ದರೆ ಲಾಟ್ರಿ ಮುಗಿಸಿದರೆ ಆ ಹಣವನ್ನು ನಾವು ಎಚ್ಚರದಲ್ಲಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಹ್ಞೂ ಹಾಗೆ ಎಚ್ಚರದಲ್ಲಿ ಏನೋ ಒಂದು ಲಾಟ್ರಿ ಮುಗಿಸಿದರೂ ಆ ಹಣ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಎಚ್ಚರದಲ್ಲಿ ನಮ್ಮ ಜೋಬಲ್ಲಿ ಒಂದು ಎಷ್ಟೋ ಹಣ ಇಟ್ಟುಕೊಂಡು ಮಲಗಿದರೂ ಕೂಡ ನಿದ್ದೆ ಕನಸಿನಲ್ಲಿ ನಮ್ಮ ಹತ್ರ ಹಣ ಇರುವುದಿಲ್ಲ ನಮ್ಮ ಜೋಬಲ್ಲಿ ಲ ಇಲ್ಲಿ ಎಚ್ಚರದ ಜೋಬಿನಲ್ಲಿ ಇರ್ತದೆ ಆದರೆ ಜೇಬಲ್ಲಿ ಇರ್ತದೆ ಆದರೆ ನಿದ್ದೆ ಕನಸಿನಲ್ಲಿ ಆ ಈ ಅಂಗಿಯೂ ಇರುವುದಿಲ್ಲ ಈ ಜೋ ಜೇಬು ಇರುವುದಿಲ್ಲ ನಮಗೆ ಹ್ಞೂ ಹಾಗಾಗಿ ಅಲ್ಲಿ ಇದರ ನೆನಪು ಇರುವುದಿಲ್ಲ ಹೀಗೆ ಅಂದರೆ ಆಯಾ ಅವಸ್ಥೆಯಲ್ಲಿ ಅದು ಕಾಣಿಸ್ತದೆ ಹೊರತು ಇನ್ನೊಂದು ಅವಸ್ಥೆಯಲ್ಲಿ ಅದು ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಚ್ಚರ ಕನಸು ಮತ್ತು ನಿದ್ರೆ ಅಂತೇಳಿ ಮೂರು ಅವಸ್ಥೆಗಳಲ್ಲಿ ಅನೇಕವಾಗಿದ್ದುಕೊಂಡು ಒಂದಕ್ಕೊಂದು ಸೇರಿ ತಮಗಿಂತ ಬೇರೆಯಾದ ಮತ್ತೊಂದು ವಸ್ತುವಿನ ಪ್ರಯೋಜನಕ್ಕೆ ಇರುವವುಗಳೇ ಹೊರತು ಇವುಗಳೆಲ್ಲ ಅನೇಕ ವಿಷಯಗಳು ಅನೇಕವಾಗಿದ್ದುಕೊಂಡು ಒಂದಕ್ಕೊಂದು ಸೇರಿ ತಮಗಿಂತ ಬೇರೆಯಾದ ಮತ್ತೊಂದು ವಸ್ತುವಿನ ಪ್ರಯೋಜನಕ್ಕೆ ಇರುವವುಗಳು ಇವುಗಳೆಲ್ಲ ಈಗ ನೋಡಿ ಪುಸ್ತಕ ಪೆನ್ನು ಟೇಬಲ್ ಮೇಜು ಕುರ್ಚಿ ಇವುಗಳೆಲ್ಲ ಯಾವುದಕ್ಕೆ ಇವೆಲ್ಲ ಬೇರೆ ಬೇರೆ ವಸ್ತುಗಳು ಎಲ್ಲವೂ ಕೂಡ ತಮಗಿಂತ ಹೊ ಒಂದಕ್ಕೊಂದು ಸೇರಿಕೊಂಡಿರ್ತದೆ ಕುರ್ಚಿಗೆ ಮೇಜು ಮೇಜಿಗೆ ಕುರ್ಚಿ ಬೇಕು ಪುಸ್ತಕಕ್ಕೆ ಬರೀಲಿಕ್ಕೆ ಪೆನ್ ಬೇಕು ಪುಸ್ತಕ ಬೇಕು ಒಂದಕ್ಕೊಂದು ಪೂರಕವಾಗಿ ಇದ್ದರೂ ಕೂಡ ಅವುಗಳೆಲ್ಲವೂ ಇನ್ನೊಂದು ಯಾವುದೋ ಒಂದು ವಸ್ತುವಿನ ಪ್ರಯೋಜನಕ್ಕಾಗಿದೆ ಯಾರಿಗೆ ಅದನ್ನು ನಾವು ಮಾಡಿಕೊಂಡದ್ದು ನಮ್ಮ ಪ್ರಯೋಜನಕ್ಕೋಸ್ಕರವಾಗಿ ಹಾಗೆಯೇ ಎಲ್ಲ ವಸ್ತುಗಳು ವಿಚಾರಗಳೆಲ್ಲವೂ ಕೂಡ ತಮಕ ತಮ ತಮ್ಮ ತಮಗಾಗಿ ತಮಗಾಗಿ ಇರುವಂಥವುಗಳಲ್ಲ ಇನ್ನೊಂದು ವಸ್ತುವಿನ ಪ್ರಯೋಜನಕ್ಕೆ ಇರತಕ್ಕಂಥವುಗಳು ಆತ್ಮನು ಎಂದರೆ ಅವಸ್ಥೆಗಳಲ್ಲಿ ಯಾವಾಗಲೂ ಇದ್ದೇ ಇರ್ತಾನೆ ಅಂದರೆ ಎಲ್ಲ ಅವಸ್ಥೆಗಳಲ್ಲೂ ಕೂಡ ಆತ್ಮನಾದರೆ ಇರ್ತಾನೆ ಬೇರೆ ವಿಷಯ ವಸ್ತುಗಳೆಲ್ಲ ಆಯಾಯ ಅವಸ್ಥೆಗಳಲ್ಲೂ ಒಂದೊಂದು ಅವಸ್ಥೆಯಲ್ಲಿ ಮಾತ್ರ ಎಚ್ಚರದ ಅವಸ್ಥೆಯಲ್ಲಿರೋದು ಕನಸಿನಲ್ಲಿ ಇರೋದಿಲ್ಲ ಕನಸಿನಲ್ಲಿರುವುದು ಗಾಢ ನಿದ್ದೆಯಲ್ಲಿದಿಲ್ಲ ಆತ್ಮನಾದರೆ ಹಾಗಲ್ಲ ಅವನು ಎಲ್ಲ ಅವಸ್ಥೆಗಳು ಇರ್ತಾನೆ ಯಾಕೆಂದರೆ ನಿದ್ದೆಹುದ್ದಾರು ನಾನು ಎಚ್ಚರವಾಗಿರುವುದು ಯಾರು ನಾನು ಕನಸು ಯಾರಿಗೆ ಕಂಡದ್ದು ನನಗೆ ನಾನು ಕನಸು ಕಂಡದ್ದು ಹಾಗಾಗಿ ಎಲ್ಲದರಲ್ಲಿಯೂ ಕೂಡ ನಾನು ಎನ್ನುವಂಥದ್ದು ಇದ್ದೇ ಇದೆ ಅದೇ ಆತ್ಮ ಎಲ್ಲ ವಸ್ತುಗಳಲ್ಲೂ ಇದೆ ಅವನು ಇಲ್ಲವೆಂಬುದು ಇಲ್ಲವೇ ಇಲ್ಲ ಆತ್ಮನು ಇಲ್ಲ ಎನ್ನುವಂತಕ್ಕಂಥದ್ದು ಇಲ್ಲ ಅರಿವೆಂಬ ಅವನ ಸ್ವಭಾವ ಅರಿವು ಅಂದರೆ ಜ್ಞಾನ ತಿಳುವಳಿಕೆ ಆ ಸ್ವಭಾವವು ಯಾವಾಗಲೂ ಮಾರ್ಪಡುವುದಿಲ್ಲ ಅದು ಕನಸಿನಲ್ಲಿದ್ದರೂ ಎಚ್ಚರವಾಗಿದ್ದರೂ ಗಾರ್ಡನ್ಲೂ ಎಂಬಂತ ಅರಿವು ಯಾವುದಿದೆ ಅದು ವ್ಯತ್ಯಾಸ ಆಗುವುದಿಲ್ಲ ನಾನು ನಾನೇ ಈ ಆತ್ಮಸ್ವರೂಪದಲ್ಲಿ ಯಾರೊಬ್ಬರಿಗೂ ಯಾವಾಗಲೂ ಹಾಗೆತನವೆಂಬುದಿಲ್ಲ ಆತ್ಮಸ್ವರೂಪದಲ್ಲಿದ್ದರೆ ನಾವು ಯಾರಿಗೂ ಯಾವ ಶತ್ರುಗಳಲ್ಲ ಯಾಕೆ ಎಲ್ಲರೂ ಆತ್ಮಸ್ವರೂಪರೇ ಈ ಆತ್ಮಸ್ವರೂಪದಲ್ಲಿ ಯಾರೊಬ್ಬರಿಗೂ ಯಾವಾಗಲೂ ಹಾಗೇತನ ಶತ್ರುತ್ವ ಅನ್ನುವಂಥಕ್ಕಂಥದ್ದು ಇಲ್ಲ ಎಂದೆಂದಿಗೂ ಮಿಗಿಲಿಲ್ಲದ ಪ್ರೇಮವೇ ಇದ್ದುಕೊಂಡಿರ್ತದೆ ಯಾವಾಗಲೂ ಅದು ನಮಗೆ ಬೇಕು ಅಂತಲೇ ಆತ್ಮ ಆತ್ಮತತ್ವ ಹಾಗಾಗಿ ನಮಗೆ ಅತ್ಯಂತ ಹೆಚ್ಚಿನ ಪ್ರೇಮ ಪ್ರೀತಿ ಅದರ ಬಗ್ಗೆ ಇರ್ತದೆ ಹೀಗಿರುವುದರಿಂದ ಆತ್ಮನ ಎಲ್ಲೆಲ್ಲಿಯೂ ಸಚ್ಚಿತ್ ಸುಖ ರೂಪನೇ ಹಾಗಾಗಿಯೇ ಆತ್ಮನು ಸದಾ ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂತಹ ಸತ್ ಇರುವಿಕೆ ಚಿತ್ ಜ್ಞಾನ ಮತ್ತು ಸುಖ ಆನಂದ ಸ್ವರೂಪನೇ ಆಗಿದ್ದಾನೆ ಅಂತೇಳಿ ಸ್ವಾಮೀಜಿಯವರು ಸಮರ್ಥನೆ ಮಾಡ್ತಾರೆ ಮತ್ತು ಪ್ರಶ್ನೆ ಮಾಡ್ತಾ ಆತ್ಮನು ತನ್ನ ರೂಪದಿಂದಲೇ ಯಾವಾಗಲೂ ಇರುವವನಾದರೆ ಅವನಿಗೆ ಕನಸು ಎಚ್ಚರ ಎಂದು ಎರಡು ಅವಸ್ಥೆಗಳಾಗುವುದಕ್ಕೇನು ಕಾರಣ ಅವನಿಗೆ ಎರಡು ಅವಸ್ಥೆಗಳಿರುವುದರಿಂದಲೇ ಅವನು ಒಂದೇ ರೂಪವಾಗಿದ್ದುಕೊಂಡಿರುವನೆಂಬುದು ಸುಳ್ಳನ್ನು ತಿಳಿಯಬೇಕಾಗ್ತದೆ ಇದು ಅಲ್ಲದೆ ಆತ್ಮನಿಗೆ ಅರಿವೆಂಬುದು ಮುಖ್ಯವಾದ ಸ್ವರೂಪ ಎನ್ನಬೇಕಾಗಿದೆ ಏಕೆಂದರೆ ಮಿಕ್ಕ ಎಲ್ಲ ವಿಷಯಗಳೂ ಬೇರೆ ಬೇರೆಯಾಗುತ್ತಿದ್ದರೂ ಈ ಅರಿವೆಂಬ ಒಂದೇ ಸ್ವರೂಪದಿಂದ ಆತ್ಮ ಯಾವಾಗಲೂ ಇದ್ದುಕೊಂಡಿರೋನೆಂಬ ಕಾರಣದಿಂದಲೇ ಅವನು ಸತ್ಯಸ್ವರೂಪನಾಗಿರುವನೆಂದು ತಾವು ತೋರಿಸಿರುತ್ತೀರಿ ಮತ್ತು ಇದೇ ಚಿದ್ರೂಪದ ಆಧಾರದಿಂದಲೇ ಚಿದ್ರೂಪ ಅಂದರೆ ಜ್ಞಾನಸ್ವರೂಪ ಚಿತ್ ಅಂದರೆ ಜ್ಞಾನ ಅದರ ಆಧಾರದಿಂದಲೇ ಆತ್ಮನ ಆನಂದತ್ವವನ್ನು ಸಿದ್ಧಿ ಮಾಡಿದಂತೆ ಆಗಿರ್ತದೆ ಸಿದ್ಧ ಮಾಡಿದಂತೆ ಆಗಿರ್ತದೆ ಯಾಕಂದರೆ ಯಾವ ಅರಿವಿನಿಂದ ಎಲ್ಲವನ್ನೂ ಪ್ರಿಯವೆಂದು ಅರಿತುಕೊಳ್ಳುವೆವೋ ಆ ಅರಿವೇ ನಮಗೆ ಎಲ್ಲಕ್ಕಿಂತಲೂ ಪ್ರಿಯವಾಗಿರುವುದೆಂಬ ಕಾರಣದಿಂದಲೇ ಅಂದರೆ ನೋಡಿ ಯಾವ ತಿಳುವಳಿಕೆಯಿಂದಲೇ ನಮಗೆ ಆನಂದ ಅಂದರೆ ಎಲ್ಲವನ್ನೂ ನಾವು ಪ್ರಿಯ ಅಂತೇಳಿ ತಿಳ್ಕೊಳ್ತೇವೆ ಯಾವ ತಿಳುವಳಿಕೆಯಿಂದ ಎಲ್ಲವೂ ಆತ್ಮಸ್ವರೂಪ ಅಂತೇಳಿ ತಿಳಿದ್ರೆ ನಾವು ಎಲ್ಲವನ್ನೂ ಪ್ರಿಯವಾಗಿ ತಿಳ್ಕೊಳ್ತೇವೆ ಹಾಗಾಗಿ ಅರಿವೇ ನಮಗೆ ಎಲ್ಲಕ್ಕಿಂತಲೂ ಪ್ರಿಯವಾಗಿರುವುದೆಂಬ ಕಾರಣದಿಂದಲೇ ಆತ್ಮನು ಆನಂದ ಸ್ವರೂಪನೆಂದು ಸಿದ್ಧವಾಗ್ತದೆ ಹಾಗಾಗಿ ಜ್ಞಾನ ಸ್ವರೂಪ ಆತ್ಮ ಅಂತೇಳಿ ಹೇಳ್ತಾ ಇದ್ದಾರೆ ಜ್ಞಾನವೇ ನಮಗೆ ಆತ್ಮ ಜ್ಞಾನ ಉಂಟಾದರೆ ನಮಗೆಲ್ಲವೂ ಆತ್ಮಸ್ವರೂಪವಾಗಿ ಗೋಚರವಾಗ್ತದೆ ಎಲ್ಲೋಪ್ರಿಯವಾಗಿ ಕಾಣಿಸ್ತದೆ ಆದ ಕಾರಣ ಆತ್ಮನ ಇಂತಹ ಛಿದ್ರೂಪವು ಅಂದರೆ ಜ್ಞಾನ ಸ್ವರೂಪವು ಬೇರ್ಪಡದೇ ಒಂದೇ ರೂಪದಿಂದ ಇದ್ದರಲ್ಲವೇ ಸತ್ಯಜ್ಞಾನಂದ ಸ್ವರೂಪವು ಆತ್ಮನೆಂದು ಏರ್ಪಡುವುದು ಹಾಗಾಗಿ ಈ ಚಿದ್ರೂಪ ಜ್ಞಾನರೂಪ ಆತ್ಮನದ್ದು ಬೇರ್ಪಡದೇ ಒಂದೇ ರೂಪದಿಂದ ಇದ್ರೆ ಮಾತ್ರ ಅಲ್ವ ಸತ್ಯ ಜ್ಞಾನಾನಂದ ಸ್ವರೂಪವು ಆತ್ಮ ಅಂತೇಳಿ ಗೊತ್ತಾಗುವಂಥದ್ದು ಅಂದರೆ ಜ್ಞಾನವೇ ಇಲ್ಲಿ ಮುಖ್ಯ ಅಂಥೇಳಿ ಆದರೆ ಗಾಢ ನಿದ್ರೆಯಲ್ಲಿ ಈ ರೂಪ ಇರುವುದೇ ಇಲ್ಲ ಯಾಕೆಂದರೆ ಅಲ್ಲಿ ಆತ್ಮನು ಏನನ್ನೂ ಅರಿಯುವುದೇ ಇಲ್ಲ ಅಂತೂ ಆತ್ಮನಿಗೆ ಅರಿವೆಂಬ ಸ್ವಭಾವವು ಇರುವಾಗ ಎಚ್ಚರ ಕನಸುಗಳೆಂಬ ಎರಡು ವಸ್ತುಗಳಾಗಿರುವುದರಿಂದ ಗಾಢನಿದ್ರೆಯಲ್ಲಿ ಯಾವ ಅರಿವು ಗೊತ್ತಾಗುವುದಿಲ್ಲ ಗಾಢ ನಿದ್ರೆಯಲ್ಲಿ ಈ ಅರಿವೆಂಬ ಸ್ವಭಾವವು ಬಿಡುವುದರಿಂದಲೂ ಆತ್ಮನು ಸಚ್ಚಿತ್ ಸುಖ ರೂಪನೆಂಬುದು ಯಾವಾಗಲೂ ಮಾರ್ಪಡದೇ ಇರುವುದೆಂಬುದೇ ಅಯುಕ್ತವಾಗುವುದಲ್ಲ ಅಂದರೆ ಮಾರ್ಪಾಡ ಇರುವುದಲ್ಲ ವ್ಯತ್ಯಾಸವೇ ಆಗೋದಿಲ್ಲ ಆತ್ಮನಿಗೆ ಅಂತೇಳಿ ಹೇಳಿದರೆ ಗಾಢ ನಿದ್ದೆಯಲ್ಲಿ ಏನೂ ಗೊತ್ತಾಗೋದಿಲ್ಲ ಕನಸಿನಲ್ಲಿ ಒಂದು ರೀತಿ ಬೇರೆ ಇರ್ತದೆ ಎಚ್ಚರದಾಗ ಇನ್ನೊಂದು ರೀತಿ ಇರ್ತದೆ ಹಾಗಾದರೆ ಅವನು ಯಾವಾಗಲೂ ಮಾರ್ಪಾಡದೇ ಇರುವಂಥವಾ ಅಂತೇಳಿ ಅದು ಸರಿಯೋ ಅಂತೇಳಿ ಕೇಳ್ತಾಯಿದ್ದೆ ಅದಕ್ಕೆ ಉತ್ತರ ಹೇಳ್ತಾರೆ ಎಚ್ಚರ ಕನಸುಗಳು ಸಚ್ಚಿದಾನಂದ ರೂಪಕ್ಕೆ ಆಗುವವೆಂದು ನಾವು ಹೇಳಲಿಲ್ಲ ಎಚ್ಚರ ಯಾರಿಗೆ ಆಗುತ್ತದೆ ಎಂಬ ಪ್ರಶ್ನೆಗೆ ಯಾರು ಅನುಭವಿಸುತ್ತಾರೋ ಅವರಿಗೆ ಆಗುತ್ತದೆ ಎಂದಲ್ವೇ ನಾವು ಹೇಳಿದ್ದು ಎಚ್ಚರ ಕನಸುಗಳು ಆತ್ಮನಿಗೆ ಸಚ್ಚಿದಾನಂದ ಸ್ವರೂಪ ಆತ್ಮನಿಗೆ ಅಲ್ಲ ಆತ್ಮನಿಗೆ ಅಂತ ನಾವು ಹೇಳಲಿಲ್ಲ ಯಾರೂ ಎಚ್ಚರವನ್ನು ಅನುಭವಿಸ್ತಾರೆ ಅವರಿಗೆ ಎಚ್ಚರ ಆಗ್ತದೆ ಯಾರು ಕನಸನ್ನು ಅನುಭವಿಸ್ತಾರೆ ಅವರಿಗೆ ಕನಸು ಉಂಟಾಗ್ತದೆ ಹ್ಞೂ ಯಥಾ ದೃಷ್ಟಿ ತಥಾ ಸೃಷ್ಟಿಹಿ ಅಂತೇಳಿ ದೃಷ್ಟಿ ಹೇಗೆಯೋ ನಮ್ಮದು ಅದೇ ರೀತಿ ಸೃಷ್ಟಿಯಾಗ್ತದೆ ಇದೇನು ಎಚ್ಚರವು ನನಗೇ ಆಗುವುದನ್ನು ಮೊದಲು ನಿರ್ಣಯವಾಗಲಿಲ್ಲವೇ ಅಂತೇಳಿ ಈಗ ಪ್ರಶ್ನೆ ಪೂನ ಮಾಡ್ತಾ ಇದ್ದಾರೆ ಹೌದು ನಾನು ಅನುಭವಿಸುತ್ತೇನೆ ಎಂದುಟ್ಟುಕೊಂಡರೆ ಹಾಗೆ ಸರಿ ಹೀಗೆ ಇಟ್ಟುಕೊಳ್ಳುವವನು ನಾನೇ ಅಷ್ಟೇ ಹೌದು ಆದರೆ ಹಾಗೆ ಇಟ್ಟುಕೊಳ್ಳುವವನ ನಿಜವಾದ ಸ್ವರೂಪವು ಸಚ್ಚಿದಾನಂದ ರೂಪವು ಹಾಗೆ ಇಟ್ಟುಕೊಳ್ಳುವವನ ನಿಜವಾದ ಸ್ವರೂಪು ಸಚ್ಚಿದಾನಂದ ರೂಪವು ಅವನೇ ಅಲ್ಲ ಅಂದರೆ ಸಚ್ಚಿದಾನಂದ ಸ್ವರೂಪವೇ ಹೀಗೆ ಅಭಿಮಾನವಿಟ್ಟುಕೊಳ್ಳುತ್ತದೆ ಎಂದ ಹಾಗಾಯಿತು ಹಾಗಲ್ಲ ನಾನು ಎಂಬುದೇ ಅಭಿಮಾನ ಅಭಿಮಾನವಿಟ್ಟುಕೊಂಡಿರುವುದು ನಾನು ಅಂತೇಳಿ ಹೇಳುವಂಥದ್ದು ಸಚ್ಚಿದಾನಂದ ರೂಪಕ್ಕೆ ಯಾವ ಅಭಿಮಾನವೂ ಇಲ್ಲ ಇದೇನು ನನಗೆ ತಿಳಿಯುವಂತಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ನಾನೇ ಸಚ್ಚಿದಾನಂದ ರೂಪನೆಂದು ಮೊದಲು ಹೇಳಿದಿರಿ ಈಗ ನನಗೆ ಅಭಿಮಾನವೂ ಇರುವುದೆಂತಲೂ ಸಚಿದಾನಂದ ರೂಪಕ್ಕೆ ಇಲ್ಲವೆಂತಲೂ ಹೇಳ್ತಾ ಇದ್ದೀರಿ ಅಂತೇಳಿ ನಿನ್ನ ನಿಜವಾದ ಸ್ವರೂಪವೇ ಸಚ್ಚಿದಾನಂದ ರೂಪವೆಂದೂ ನಿನ್ನಲ್ಲಿ ತೋರುವ ನಾನು ಎಂಬುದು ಅಭಿಮಾನ ರೂಪವೆಂದೂ ನಾವು ಹೇಳಿದೆವು ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಅಂದರೆ ನಾನು ಎನ್ನತಕ್ಕಂಥದ್ದು ಅಭಿಮಾನ ರೂಪವಾದದ್ದು ಅಹಂ ತತ್ವ ಅಹಂ ಚಿತ್ತ ಬುದ್ಧಿ ಮನಸ್ಸು ಎಂಬ ನಾಲ್ಕು ಅಂತಹಕರಣಗಳು ಒಂದು ಆ ನಾನು ಎಂಬುದನ್ನು ಬಿಡು ಅದು ಅಂತಃಕರಣ ಅದು ಒಂದು ಒಳ ಇಂದ್ರಿಯ ಅದು ನ ಆತ್ಮಸ್ವರೂಪ ಎನ್ನತಕ್ಕಂಥದ್ದು ನಾವೆಲ್ಲರೂ ಆತ್ಮಸ್ವರೂಪರು ಒಂದೇ ಒಂದು ಆತ್ಮ ನಮ್ಮೆಲ್ಲರನ್ನು ವ್ಯಾಪಿಸಿರ್ತಕ್ಕಂಥದ್ದು ಅಂತೇಳಿ ತಿಳಿದಾಗ ಈ ಎಂಬ ಭಾವ ಹೋಗ್ತದೆ ಆವಾಗ ಅಭಿಮಾನ ಇಲ್ಲ ಹ್ಞೂ ನಿನ್ನ ನಿಜವಾದ ಸ್ವರೂಪವೇ ಸಚ್ಚಿದಾನಂದ ರೂಪವೆಂದು ನಿನ್ನಲ್ಲಿ ತೋರುವ ನಾನು ಎಂಬುದು ಅಭಿಮಾನ ರೂಪವೆಂದು ನಾವು ಹೇಳಿದೆವು ಈ ನಾನು ಎಂಬ ಅಭಿಮಾನಕ್ಕೆ ಅಹಂಕಾರವೆಂದು ಹೆಸರು ಹೀಗೆ ಅಹಂಕಾರದಲ್ಲಿ ಅವಸ್ಥೆಗಳು ತೋರಿದರು ನಿಜವಾದ ನಿನ್ನ ಸಚ್ಚಿದಾನಂದ ರೂಪಕ್ಕೆ ಅವಸ್ಥೆಗಳಿಲ್ಲ ನೋಡಿ ಈಗ ಎಚ್ಚರ ಅವಸ್ಥೆ ಸ್ವಪ್ನ ಅವಸ್ಥೆ ಕನಸು ಜಾಗ್ರತ್ ಸ್ವಪ್ನ ಸುಷುಪ್ತಿ ಗಾಢ ನಿದ್ರೆ ಅವಸ್ಥೆ ಈ ಮೂರು ಇವೆಲ್ಲ ತೋರಂಥದ್ದು ಅಹಂಕಾರದಲ್ಲಿ ಅಹಂಭಾವದ ನಾನು ಎನ್ನತಕ್ಕಂಥ ಭಾವನೆ ಇದ್ದಾಗ ಮಾತ್ರ ಹೊರತು ನಿಜವಾದ ನಿನ್ನ ಸಚ್ಚಿದಾನಂದ ರೂಪಕ್ಕೆ ಈ ಅವಸ್ಥೆಗಳಿಲ್ಲ ಹೀಗೆ ಹೇಳಿದ್ರಿಂದ ಯಾವ ವಿರೋಧವೂ ಆಗುವುದಿಲ್ಲ ಯಾಕಂದರೆ ಅಹಂಕಾರವು ನಿನ್ನ ನಿಜಸ್ವರೂಪವಲ್ಲ ಅಂತ ಹೇಳ್ತಾರೆ ಯಾಕಲ್ಲ ನಾನು ಯಾವ ಯಾವಾಗ ವ್ಯವಹಾರ ಮಾಡುವೆನೋ ಆವಾಗೆಲ್ಲ ನಾನು ನಾನು ಎಂದೇ ನನ್ನ ರೂಪವು ತೋರಿಕೊಳ್ಳುತ್ತದೆ ಅಲ್ವೇ ನಾನು ಎಂಬುದು ನನ್ನ ನಿಜವಾದ ರೂಪವಲ್ಲದಿದ್ದರೆ ಇಂದ್ರಿಯಾದಿಗಳಂತೆ ಇದು ನನಗೆ ವಿಷಯವಾಗಿ ತೋರಿಕೊಳ್ಳಬೇಕಾಗಿತ್ತಲ್ವೇ ವ್ಯವಹಾರದಲ್ಲೆಲ್ಲ ನಾನು ಎಂದು ತೋರುವುದೆಂಬುದು ಸ್ವಾಭಾವಿಕವಾಗಿದೆ ಅಂತೇಳಿ ಹೇಳ್ತಾರೆ ಉತ್ತರವಾಗಿ ಯಾಕೆಂದರೆ ವ್ಯವಹಾರವೆಂದರೆ ನಾನು ನನ್ನದು ಮತ್ತೊಬ್ಬರು ಅಂಥೇಳಿ ತೋರ್ತಕ್ಕಂಥ ಅದೇ ವ್ಯವಹಾರ ದೃಷ್ಟಿ ಅದನ್ನು ಹೇಳ್ತಾರಲ್ಲ ಬಿಸ್ನೆಸ್ ಮೈಂಡ್ ಅಂತೇಳಿ ವ್ಯಾವಹಾರಿಕ ದೃಷ್ಟಿ ಲೆಕ್ಕಾಚಾರ ಅಂತ ಹೇಳ್ತಾರೆ ನಾನು ನನ್ನದು ನೀನು ನಿನ್ನದು ಅವನು ಅವನದು ಏನಂತಕ್ಕಂಥ ಭಾವ ಅದು ವ್ಯಾವಹಾರಿಕ ದೃಷ್ಟಿ ಹಾಗೆ ತೋರಿದಾಗ ನಮ್ಮ ಆತ್ಮಸ್ವರೂಪದ ಮರೆವಾಗ್ತದೆ ನಮಗೆ ಆದರೆ ನಾನು ಎಂದು ತೋರತಕ್ಕಂತಹ ನಾನು ಎಂದು ತೋರುವುದೆಂದು ಯಾವ ಏತರ ಬಲದಿಂದ ಹೇಳುತ್ತೀಯೋ ಆ ರೂಪವು ನಿನ್ನ ನಿಜವಾದ ರೂಪ ನಾನು ಅಂತೇಳಿ ನೀನು ಯಾವುದರಿಂದಾಗಿ ಹೇಳ್ತಾ ಇದ್ದೀನಿ ಯಾವುದರ ಶಕ್ತಿಯಿಂದ ಅದೇ ಆತ್ಮಸ್ವರೂಪ ಆ ರೂಪವೇ ಸಚ್ಚಿದಾನಂದ ರೂಪವೆಂದು ನಾವು ಕರೆದಿರುವೆವು ಅಹಂಕಾರವು ನಿನ್ನ ನಿಜವಾದ ರೂಪದಲ್ಲಿ ಸೇರಿರುವುದಿಲ್ಲವೆಂಬುದಕ್ಕೆ ಗಾಢನಿದ್ರೆ ಅನುಭವವೇ ಪ್ರಮಾಣವಾಗಿದೆ ಯಾಕಂದರೆ ಅದೇ ನಿನ್ನ ನಿಜವಾದ ರೂಪವಾಗಿದ್ದರೆ ಅದು ಗಾಢನಿದ್ರೆಯಲ್ಲೂ ತೋರಬೇಕಾಗಿತ್ತು ಅಹಂ ಎನ್ನತಕ್ಕಂಥದ್ದು ಅಲ್ಲಿ ಯಾವುದೂ ಗೊತ್ತಾಗೋದಿಲ್ಲ ಹಾಗಾಗಿ ಅದು ಅಹಮೆನ್ನತಕ್ಕಂಥದ್ದು ನಿನ್ನ ನಿಜ ಸ್ವರೂಪವಲ್ಲ ಅದೆಲ್ಲವನ್ನು ಮೀರಿದ ಅದೊಂದು ಅಂತಃಕರಣ ಅಷ್ಟೇ ಅಹಂಕಾರ ಅದನ್ನೆಲ್ಲವನ್ನು ಮೀರಿದಂತಹ ಆತ್ಮ ಸ್ವರೂಪವೇ ನಿನ್ನದು ಸಚ್ಚಿದಾನಂದ ಸ್ವರೂಪ ಆತ್ಮ ಹಾಗಾದರೆ ಪ್ರಶ್ನೆ ಮಾಡ್ತಾರೆ ಜ್ಞಾನ ಸ್ವರೂಪವು ನನ್ನ ನಿಜವಾದ ಸ್ವರೂಪ ಅಲ್ಲವೆಂದೇ ಆಗುತ್ತದೆ ಅಲ್ವೇ ಯಾಕಂದರೆ ನಾನು ಮೊದಲೇ ಹೇಳಿರುವಂತೆ ಗಾರ್ಢನಿದ್ರೆ ನಮಗೆ ಯಾವ ಅರಿಗೂ ಗೊತ್ತಾಗೋದಿಲ್ಲ ಜ್ಞಾನ ಹೀಗೆ ನಾನೇ ಅಹಂಕಾರವಾಗಲಿ ಅಥವಾ ತಾವು ತೋರಿಸಿ ಜಿದ್ರೂಪವಾಗಲಿ ಗಾರ್ಡನ್ ಇದ್ರೆ ನನಗೆ ನಿಜವಾಗಿ ಯಾವ ರೂಪವೂ ಇಲ್ಲವೆಂದೇ ತೋರುವುದಲ್ಲ ಆಗ ಉತ್ತರ ಹೇಳ್ತಾರೆ ಇದು ಸರಿಯಲ್ಲ ಹೀಗೇ ವಿಚಾರ ಮಾಡಿ ಹಿಂದೆ ಕೆಲವು ಜನ ಬೌದ್ಧರು ತಮ್ಮ ಸ್ವರೂಪವು ಯಾವುದೂ ಇಲ್ಲವೆಂದು ನಿರ್ಣಯ ಮಾಡಿಕೊಂಡಿದ್ದರು ಆ ವಾದಕ್ಕೆ ಶೂನ್ಯವಾದ ಅಂತೇಳಿಸ್ರು ಶೂನ್ಯ ಅಂತ ಹೇಳಿದರೆ ಯಾವುದೂ ಇಲ್ಲ ಅಂತೇಳಿ ಅರ್ಥ ಏನಿಲ್ಲ ಈ ಶರೀರ ಭಸ್ಮ ಅಂತ ಅಂತ ಹೇಳ್ತಾರೆ ಚರ್ವಾಕವಾದ ಬೌದ್ಧವಾದ ಶರೀರ ಭಸ್ಮ ಆದರೆ ಅಲ್ಲ ಮತ್ತೆ ಅಂತ ಇಲ್ಲ ಅಂತ ಹೇಳಿ ಹೇಳ್ತಾರೆ ಅನುಭವಕ್ಕೆ ಸರಿಯಾಗಿ ಹೊಂದಿದರೆ ಯಾಕೆ ಆಗಬಾರ್ದದ್ದು ಎಲ್ಲ ವಸ್ತುಗಳನ್ನು ಪೂರ್ಣವಾಗಿ ವಿಚಾರ ಮಾಡಿದ ಅನುಭವವೇ ಸರಿಯಾದದ್ದೆಂದು ತಾವೇ ಹೇಳಿದ್ದೀರಷ್ಟೇ ಉತ್ತರ ಹೇಳ್ತಾರೆ ನಿಜ ಆದರೆ ನೀನು ಹೇಳುವ ಅನುಭವಕ್ಕೆ ಸರಿಯಾಗಿಯೂ ಇಲ್ಲ ನೀನು ಮಾಡಿದ ನಿರ್ಣಯವು ಎಲ್ಲ ವಸ್ತುಗಳ ಪೂರ್ಣವಾದ ವಿಚಾರವ ವಿಚಾರದ ಮೇಲೆ ಆದದ್ದು ಅಲ್ಲ ಅದು ಹೇಗೆ ಹೇಗೆಂದರೆ ಗಾರ್ಡನ್ ಇದ್ರೆಯಲ್ಲಿ ಜ್ಞಾನ ಸ್ವರೂಪವೂ ಎಂದು ಹೇಳುವುದಕ್ಕೆ ಯಾವ ಆಧಾರವೂ ಇಲ್ಲ ಯಾಕಿಲ್ಲ ಇದ್ದರೆ ನನಗೆ ತೋರಬೇಕಷ್ಟೇ ಗಾರ್ಡನ್ ಇದ್ರಲ್ಲಿ ನನಗೆ ಈ ಜ್ಞಾನ ರೂಪವಾಗಲಿ ಇನ್ನು ಯಾವ ಬೇರೆಯ ರೂಪವಾಗಲಿ ಎಂದೂ ತೋರಿಲ್ಲ ಇಷ್ಟು ಅನುಭವ ಸಾಲದೇ ಉತ್ತರ ಹೇಳ್ತಾರೆ ನಿನಗೆ ಯಾವುದೂ ತೋರಲಿಲ್ಲ ಎಂಬುದರಿಂದಲೇ ಆಗ ನಿನ್ನ ಅರಿವಿನ ಸ್ವಭಾವವೂ ಇತ್ತೆಂದು ಸ್ಫುಟವಾಗಿರುತ್ತದೆ ತೋರಲಿಲ್ಲ ಅಂತೇಳಿ ನೀನು ಹೇಳಬೇಕಿದ್ರೆ ಅದು ಒಂದು ಅರಿವು ತಾನೆ ಗಾರ್ಡನ್ ಇದ್ದ ಸಮಯದಲ್ಲಿ ನನಗೆ ಗಾರ್ಡನ್ ಇದ್ರಲ್ಲಿ ಏನೂ ಗೊತ್ತಾಗಲಿಲ್ಲ ಅಂದರೆ ಏನರ್ಥ ಅವಾಗ ನನ್ನ ಅಸ್ತಿತ್ವ ಇತ್ತು ಗಾರ್ಡ ನಿದ್ದೆಯಲ್ಲಿ ನಾನೆಂಬ ತಿಳಿವು ಇತ್ತು ನಾನು ಅಂದರೆ ಆತ್ಮ ಎನ್ನತಕ್ಕಂಥ ತಿಳಿವು ಯಾಕೆಂದರೆ ನೀನು ಅರಿತ ಪದಾರ್ಥವು ಯಾವುದು ಇಲ್ಲವೆನ್ನುತ್ತಿದ್ದೀಯೇ ಹೊರತು ನಿನ್ನ ಅರಿವಿನ ಸ್ವರೂಪವೂ ಇಲ್ಲವೆನ್ನುತ್ತಿಲ್ಲ ಗಾರ್ಡನ್ ನಿದ್ದೆಯಲ್ಲಿ ನನಗೆ ಹೊರಗಿನ ಬೇರೆ ಯಾವುದು ಗೊತ್ತಾಗಲಿಲ್ಲವೇ ಹೊರತು ನಾನೆಂಬುದು ಗೊತ್ತಾಗಿದೆಯಲ್ವ ಆತ್ಮ ಎನ್ನತಕ್ಕಂಥದ್ದು ನಿದ್ದೆ ಹೋದ ಯಾರು ನಾನು ಆ ನಿದ್ದೆಯಲ್ಲಿ ಏನು ಗೊತ್ತಾಗಲಿಲ್ಲ ಸರಿ ನಾನಿದ್ದೆ ಅಲ್ವಾ ಆ ಅರಿವಿನ ಸ್ವರೂಪವೆಂಬುದು ಗಾರ್ಡನಿದ್ರೆ ಇಲ್ಲಿ ತೋರುವುದೇ ಉತ್ತರ ತೋರದೆ ಹೋದರೆ ಹೋಗಲಿ ಅರಿವೆಂಬುದು ನಿನಗೆ ತೋರುವ ಮತ್ತೊಂದು ಪದಾರ್ಥವೆಂದೇನು ನಾವು ಹೇಳಲಿಲ್ಲ ಅರಿವೇ ಸ್ವರೂಪವೆಂದು ಅದು ವಿಷಯವಲ್ಲವೆಂದು ಮತ್ತೊಂದರ ಸಹಾಯವಿಲ್ಲದೆ ಯಾವಾಗಲೂ ತಾನೇ ಬೆಳಗುವುದೆನ್ನು ನಾವು ಹೇಳಿದೆವು ಇದನ್ನು ನೀನು ಒಪ್ಪಿಕೊಂಡಿದ್ದೀಯೇ ನಾನಿಲ್ಲ ಒಪ್ಪಿಕೊಂಡೇನು ಛಿದ್ರೂಪವೇ ತೋರುವುದಿಲ್ಲವೆಂದಲ್ಲವೇ ನಾನು ಹೇಳಿದ್ದೆವು ಅದಕ್ಕೆ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ಹೌದು ಆದ್ದರಿಂದಲೇ ಯಾವ ನಿನಗೆ ಆ ಚಿದ್ರೂಪವೂ ತೋರುವುದಿಲ್ಲವೋ ಆ ನೀನು ಚಿದ್ರೂಪನಿಂದ ಆಯಿತು ಈಗ ಒಬ್ಬ ವ್ಯಕ್ತಿಗೆ ಒಂದು ಕಾಣಿಸಬೇಕಿದ್ರೆ ಈಗ ಕಣ್ಣು ನಮ್ಮ ಕಣ್ಣನ್ನೇ ನಮಗೆ ನೋಡಲಿಕ್ಕೆ ಕನ್ನಡಿಯಲ್ಲಿ ನೋಡ್ಬೋದಷ್ಟೇ ವಿನಃ ನಮ್ಮ ಕಣ್ಣನ್ನು ನಾವೇ ಸ್ವತಃ ನೋಡಲಿಕ್ಕೆ ಆಗೋದಿಲ್ಲ ನಮ್ಮ ಕಿವಿಯನ್ನೇ ನಾವು ಕೇಳಲಿಕ್ಕಾಗ್ತದ ಕಿವಿಯ ಮೂಲಕ ನಾವು ಇನ್ನೊಂದು ಶಬ್ದವನ್ನು ಕೇಳ್ತಕ್ಕಂಥದ್ದೇ ಹೊರತು ಕಿವಿಯನ್ನೇ ನಾವು ಕೇಳಲಿಕ್ಕಾಗೋದಿಲ್ಲ ಕಣ್ಣನ್ನೇ ಕಣ್ಣು ನೋಡುವುದಿಲ್ಲ ನಮ್ಮ ಕಣ್ಣು ನಮ್ಮ ಕಣ್ಣನ್ನೇ ಹಾಗಾಗಿಯೇ ಛಿದ್ರೂಪವು ನಮಗೆ ತೋರುವುದಿಲ್ಲ ಅಂತೇಳಿದೇನರ್ಥ ನಾವೇ ಚಿದ್ರೂಪ ಹೊರಗಡೆ ಇಲ್ಲೂ ತೋರುವುದಿಲ್ಲ ಅಂತೇಳಿದರೆ ನಾವೇ ಚಿದ್ರೂಪ ಅಂತೇಳಿ ಅದರ ಅರ್ಥ ಚಿದ್ರೂಪ ಅಂದರೆ ಜ್ಞಾನಸ್ವರೂಪ ಚಿತ್ ಅಂದರೆ ಜ್ಞಾನ ಛಿದ್ರೂಪವು ವಿಷಯವಲ್ಲವಾದ್ದರಿಂದ ತೋರುವುದಿಲ್ಲ ಈ ಇಂದ್ರಿಯಗಳಿಗಾಗಲಿ ಮನಸ್ಸು ಚಿತ್ತ ಬುದ್ಧಿ ಅಹಂಕಾರ ಇವುಗಳಿಗೆ ತೋರುವಂಥದ್ದಾದರೆ ಅದು ವಿಷಯ ಆಯಿತು ಈ ವಿಷಯವೇ ಅಲ್ಲದಂಥದ್ದು ಇದು ವಿಷಯ ಆತ್ಮ ಹಾಗಾಗಿ ತೋರುವುದಿಲ್ಲ ಗಾಢನಿದ್ರೆಯಲ್ಲಿ ಯಾವುದಾದ್ರೂ ವಿಷಯವಿದ್ದಿದ್ದರೆ ತೋರುತ್ತಿತ್ತೆಂದು ಗಾಢನಿದ್ರೆಯಲ್ಲಿ ಯಾವುದೂ ತೋರದೇ ಇದ್ದರಿಂದ ಅಂಥದ್ದು ಯಾವುದು ಇಲ್ಲವೆಂದು ನೀನು ಹೇಳೋದ್ರಿಂದ ಆಗಲೂ ನಿನಗೆ ಅರಿವಿನ ಸ್ವಭಾವ ನೀನು ಒಪ್ಪಿಕೊಂಡಂಥಾಯಿತು ಇದರಿಂದ ಸಚ್ಚಿದಾನಂದ ಸ್ವರೂಪು ಯಾವಾಗಲೂ ಇರುವುದೆಂಬುದು ಸಿದ್ಧವಾಯಿತು ಅಂಥೇಳಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಸಂಶಯ ಉಂಟಾಗ್ತಾ ಇದೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಎಚ್ಚರ ಕನಸುಗಳಲ್ಲಿ ಅಹಂಕಾರವಿರುವುದರಿಂದ ಸಚ್ಚಿದಾನಂದ ರೂಪಕ್ಕೆ ಆ ಅವಸ್ಥೆಗಳಿಲ್ಲವೆಂದು ನೀವು ತಾವು ಹೇಳಿದ್ದೀರಿ ಗಾಢನಿದ್ರೆಯಲ್ಲಿ ಅಹಂಕಾರವಿಲ್ಲವೆಂಬುದನ್ನು ತಾವೇ ತೋರಿಸಿದ್ದೀರಿ ಇದರಿಂದ ಗಾಢನಿದ್ರೆಯು ಸಚ್ಚಿದಾನಂದ ರೂಪಕ್ಕೆ ಎಂದಾಯ್ತಲ್ಲ ಗಾಢನಿದ್ರೆ ಏನು ಯಾವುದೂ ತೋರದೆ ಇರುವುದೇ ಅಲ್ಲವೇ ಇದು ಒಂದು ಅವಸ್ಥೆ ಎಂದು ಹೇಗಾದೀತು ಯಾವ ರೋಗವೂ ಇಲ್ಲದ ರೋಗಿ ಎಂಬುದು ಹೇಗೆ ಅರ್ಥವಿಲ್ಲದ ಮಾತು. ಹೌದಾ ಹ್ಞೂ ಪೇಶಂಟ್ ಬಂದಿದ್ದ ಅವನಿಗೆ ಕಾಯಿಲೆ ಏನೂ ಇರಲಿಲ್ಲ ಅವನ ಪೇಷಂಟ್ ಹೇಗಾಗ್ತಾನೆ ಅವನ ಪೇಷಂಟನ್ನು ಕರಿಬೋದಾ ರೋಗಿ ಅಂತೇಳಿ ರೋಗ ಏನೂ ಇಲ್ಲ ಅಂತ ರೋಗಿ ಬಂದಿದ್ದ ಅಂತ ಹೇಳಿದಾಗ ಆಯಿತು ನಿನ್ನ ಮಾತು ಅಂದರೆ ಹ್ಞೂ ಏನೂ ತೋರದಿರುವುದೇ ಆತ್ಮನಲ್ಲಿ ಆಗುವಾಗ ಒಂದಾನೊಂದು ವಿಕಾರವೆಂಬ ಮಾತು ಅರ್ಥವಿಲ್ಲದ ಮಾತಿ ಆತ್ಮನಲ್ಲಿ ಅದು ಒಂದು ವಿಕಾರ ಏನೂ ತೋರದೇ ಇರತಕ್ಕಂಥದ್ದು ಅಂತೇಳಿ ಹೇಳಿದರೆ ವಿಕಾರವಿಲ್ಲದ ಆತ್ಮನಿಗೆ ವಿಕಾರ ಉಂಟ ಗಾಢನಿದ್ರೆಯಲ್ಲಿ ಏನೂ ತೋರುವುದಿಲ್ಲವೆಂಬುದು ಎಲ್ಲರಿಗೂ ಅನುಭವದಲ್ಲಿರತಕ್ಕಂಥ ವಿಷಯ ಹೀಗೆ ತೋರದಿರುವುದಕ್ಕೆ ಆತ್ಮನಿಗೆ ಮೂಲ ಅವಿದ್ಯೆ ಎಂಬಂತಹ ಒಂದಾನೊಂದು ಮುಸುಕು ಇರುವುದೇ ಕಾರಣವೆಂದು ಕೆಲವರು ವೇದಾಂತಿಗಳು ಅಭಿಪ್ರಾಯಪಟ್ಟಿರ್ತಾರೆ ಮೂಲ ಅವಿದ್ಯೆ ಅಂಥೇಳಿ ಒಂದು ಮಾಯೆ ಮೂಲವಾದ ಹಿಂದಿನಿಂದಲೇ ಬಂದಂಥ ಆದರೆ ಇದು ಭಾಷೆಯ ಯುಕ್ತಿಯ ಅನುಭವಗಳಿಗೆ ವಿರುದ್ಧವಾಗಿರುತ್ತದೆ ಅಂತೇಳಿ ಸ್ವಾಮೀಜಿ ಅವರು ಅಭಿಪ್ರಾಯಪಡ್ತಾರೆ ಮೂಲ ಅವಿದ್ಯೆಯ ಸ್ವರೂಪ ವಿವರಣೆ ಇದು ಇದೆ ಎಂಬುದಕ್ಕೆ ಆ ವಾದಿಗಳು ಹೇಳುವ ಪ್ರಮಾಣಗಳು ಆ ವಾದವನ್ನು ಖಂಡಿಸುವ ಯುಕ್ತಿಗಳು ಇವೆಲ್ಲವೂ ಬಹಳ ಕಠಿಣವಾಗಿರುವುದರಿಂದ ಇದನ್ನು ಈ ಬಾಲಬೋಧಿಯಲ್ಲಿ ಅವರು ಹೇಳ್ತಾ ಇಲ್ಲ ಹೇಳಿಲ್ಲ ವೇದಾಂತ ಬಾಲಬೋಧಿಯಲ್ಲಿ ಶಂಕರ ಸಿದ್ಧಾಂತವೆನ್ನತಕ್ಕಂತಹ ಕನ್ನಡ ಗ್ರಂಥದಲ್ಲಿಯೂ ಮೂಲ ಮೂಲಾವಿದ್ಯಾನಿರಾಸ ಎಂಬ ಸಂಸ್ಕೃತ ಗ್ರಂಥದಲ್ಲಿಯೂ ಇದರ ವಿಚಾರವನ್ನು ವಿಸ್ತಾರವಾಗಿ ಮಾಡಿದ್ದಾರೆ ಆದರೆ ಈ ಗ್ರಂಥಗಳು ಈಗ ನಾವು ಮುಂದಿನ ಹಂತಗಳಲ್ಲಿ ಅದನ್ನು ನೋಡೋಣ ಈ ಬ ವೇದಾಂತ ಬಾಲಬೋಧೆಯಲ್ಲಿ ಅದು ಬಹಳ ಕಠಿಣವಾದ ವಿಚಾರ ಆದ ಕಾರಣ ಈಗ ಅದನ್ನು ಪ್ರಸ್ತಾಪಿಸುವುದಿಲ್ಲ ಅಂತೇಳಿ ಹೇಳ್ತಾರೆ ಸ್ವಾಮೀಜಿಯವರು ಇರಲಿ ಆ ಮೂಲ ಅವಿದ್ಯೆ ನಿರಾಸ ಅಥವಾ ಶಂಕರ ಸಿದ್ಧಾಂತ ಮುಂದೆ ನೋಡೋಣ ಈಗ ವೇದಾಂತ ಬಾಲಬೋಧೆಯಲ್ಲಿ ಏನು ಹೇಳ್ತದೆ ಅದನ್ನು ನೋಡೋಣ ಈಗ ಪ್ರಶ್ನೆ ಮಾಡ್ತಾರೆ ಅದು ಹೇಗೆ ಅಂದರೆ ಆತ್ಮನಿಗೆ ವಿಕಾರ ಇಲ್ಲ ಅಂತೇಳಿ ಹೇಳಿತು ಆತ್ಮನು ಎಚ್ಚರ ಕನಸುಗಳಿಗೆ ಏನೇನಾದರೂ ನೋಡ್ತಾನೆ ನಿದ್ರೆ ಏನನ್ನು ನೋಡುವುದಿಲ್ಲ ಇವೆರಡು ಆತ್ಮನ ಧರ್ಮವೇ ಅಲ್ವೇ ಅಲ್ಲ ದೀಪವಿರುವ ಸ್ಥಳದಲ್ಲಿ ಕೆಲವು ಪದಾರ್ಥಗಳಿದ್ದರೆ ಆ ಪದಾರ್ಥಗಳನ್ನು ಅದು ತೋರಿಸುವುದು ಅವುಗಳು ಇಲ್ಲದಿರುವಾಗ ಅದು ತಾನೇ ಬೆಳಗುವುದು ಈ ಎರಡು ಕಾಲಗಳಲ್ಲಿಯೂ ದೀಪದ ಬೆಳಕಿನಲ್ಲಿ ಯಾವ ಹೆಚ್ಚು ಕಡಿಮೆ ಇರುವುದಿಲ್ಲ ಹೀಗೆ ಆತ್ಮನ ಎಚ್ಚರ ಕನಸುಗಳಲ್ಲಿ ಅನಾತ್ಮ ವಸ್ತುಗಳನ್ನು ಎಂದರೆ ಆತ್ಮನಲ್ಲದ ವಸ್ತುಗಳನ್ನು ಅರಿಯುವಾಗಲೂ ಗಾರ್ಡನ್ ಇದ್ರೆಯಲ್ಲಿ ಅರಿಯದಿರುವಾಗಲು ಅವನ ಅರಿವಿನಲ್ಲಿ ಯಾವ ವಿಶೇಷವೂ ಇಲ್ಲವಾದ್ದರಿಂದ ಅರಿಯುವುದು ಅರಿಯದಿರುವುದು ಎಂಬುದು ಆತ್ಮನ ಧರ್ಮಗಳಲ್ಲ ತೋರಿಸುವುದು ತೋರಿಸದೇ ಇರುವುದು ದೀಪದ ಧರ್ಮ ತಾನೇ ತಾನೇ ಗುರಿತಾ ಅದರ ಧರ್ಮ ಅಷ್ಟೇ ಅಲ್ಲಿ ಕಾಣಿಸ್ತಾ ಇರೋ ವಸ್ತುಗಳು ಕಾಣಿಸ್ತವೆ ವಸ್ತುಗಳು ಇಲ್ಲದೇ ಇಲ್ಲದಿರುವಾಗ ಏನು ಬೇರೆ ಏನೂ ವಸ್ತುಗಳು ಕಾಣಿಸುವುದಿಲ್ಲ ವಸ್ತುಗಳು ಇಲ್ಲದಿದ್ದರೆ ಆವಾಗ ದೀಪಕ್ಕೆ ಏನೂ ಕುಂದಿಲ್ಲ ದೀಪದಲ್ಲಿ ವ್ಯತ್ಯಾಸವೂ ಆಗುವುದಿಲ್ಲ ದೀಪದ ಬೆಳಕಿನಲ್ಲಿ ವಸ್ತುಗಳು ಇದೇ ಇರಲಿ ಇಲ್ಲದೇ ದೀಪದ ದೀಪವು ದೀಪದ ಬೆಳಗು ಹಾಗೆಯೇ ಇರುತ್ತದೆ ಅಂಥೇಳಿ ಹೇಳ್ತಕ್ಕಂಥದ್ದು ಇಲ್ಲಿ ವಿಚಾರ ಮುಂದೆ ಆತ್ಮನು ತುರಿಯನು ಎಂಬ ವಿಚಾರವನ್ನು ನಾಳೆ ದಿವಸ ನೋಡೋಣ ತುರಿ ಸಚ್ಚಿತ್ ಸುಖಂ ಆಮೇಲೆ ತುರಿ ಎಂ ಅಂತೇಳಿ ಒಂದು ಬರ್ತದಲ್ಲ ಆ ಶ್ಲೋಕದಲ್ಲಿ ಆ ವಿಚಾರವನ್ನು ನಾವು ನಾಳೆ ದಿವಸ ಸಚ್ಚಿತ್ ಸುಖಂ ಪರಮಹಂ ಸಗತಿಂ ತುರೀಯಂ ಅಂಥೇಳಿ ಈಗ ನಾವು ಪ್ರಾತಃಸ್ಮರೀ ಹೃದಯ ಆತ್ಮ ತತ್ವಂ ಆತ್ಮನು ಹೃದಯದಲ್ಲಿ ಬೆಳಗುತ್ತಿರುವನು ಎಂಬುದನ್ನು ನೋಡಿದೆವು ಸಚ್ಚಿತ್ ಸುಖಂ ಅದನ್ನು ನೋಡಿದೆವು ಆತ್ಮನು ಸತ್ತು ಆನಂದ ಸ್ವರೂಪ ಅಂಥೇಳಿ ಪರಮಹಂ ಸಗತಿಂ ತುರೀಯಂ ತುರೀಯ ಎಂಬುದನ್ನು ನಾಳೆ ನೋಡೋಣ ಹರೇ ರಾಮ ಶ್ರೀ ಸಚ್ಚಿದಾನಂದ श्री सद्गुरु सद्गुचरण ओम तत्सत्